ಕಲಿಯ ಮೊದಲಾದ ಕಿಳದಾನವರೊಳಗೆ ಬ್ರಹ್ಮಭವಾದಿ ದೇವಕ್ಕಳು ನಿಯಾಮಕರಾಗಿ ಹರಿ ಆಗ್ನೆಯಲ್ಲಿ ಅವರವರ ಕಲುಷಕರ್ಮವ ಮಾಡಿ ಮಾಡಿಸಿ ಚಲರು ಹೇಕ್ಷಣನಿಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ ದೈತ್ಯರು ಮಾಡುವಂತಹ ಪಾಪಕರ್ಮಗಳಿಗೆ ದೇವತೆಗಳೇ ಪ್ರೇರಕರು ಅಂತಹ ಬ್ರಹ್ಮಾದಿ ದೇವತೆಗಳಿಗೆ ದೈತ್ಯರಿಗೆ ಪಾಪಕರ್ಮಕ್ಕೆ ಪ್ರೇರಣೆ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಲೇಪ ಅನ್ನೋದಿಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಪ್ರೇರಕ ಅಪಿ ಪಾಪಾಂ ನ ದೇವಾ ಪಾಪಮಾಪ್ನು ಹೇತವೋ ಅಪಿಹಿ ಪಾಪಸೆ ನ ಪ್ರಾಯ ಫಲಭಾಗಿನ ದೇವಾ ಪುಣ್ಯಸ ದೈತ್ಯಶ್ಚ ಮಾನುಷಾಸ್ತು ದ್ವಿಭಾಗಿನ ಅಂತ ತತ್ಪರಿರಣಯದಲ್ಲಿ ಆಚಾರ್ಯರು ತಿಳಿಸುವ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಕಲಿಯ ಮೊದಲಾಗಿರ್ತಕ್ಕಂಥ ಎಲ್ಲ ದೈತ್ಯರೊಳಗೆ ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳು ನಿಯಾಮಕರಾಗಿ ನೆಲೆಸಿದ್ದು ಭಗವಂತನ ಆದೇಶದಂತೆ ಅವರವರಿಗೆ ಅವರವರ ಯೋಗ್ಯತೆಯಂತೆ ವಿಹಿತವಾಗಿರ್ತಕ್ಕಂಥ ಪಾಪಕರ್ಮಗಳಲ್ಲಿ ಪ್ರೇರಣೆಯನ್ನು ಮಾಡಿ ಮಾಡಿಸ್ತಾರೆ ನಂತರದಲ್ಲಿ ಜನರು ಹೇಕ್ಷಣರಿಗೆ ಅರ್ಪಿಸುತ್ತಾ ಪುಂಡರೀಕಾಕ್ಷನಾಗಿರುವಂಥ ಭಗವಂತನೇ ಇವುಗಳನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅವರೊಳಗೆ ಅಂತರ್ಯಾಮೇನೆ ಎದ್ದಾಗಲೂ ಅವರು ನಿಶ್ಚಲವಾಗಿರ್ತಕ್ಕಂಥ ಉತ್ತಮ ಭಕ್ತಿ ಜ್ಞಾನಪೂರ್ಣರಾಗಿಯೇ ಸುಖವನ್ನು ಹೊಂದುತ್ತಾರೆ ಅಧಿಷ್ಠಾನ ಸಂಬಂಧಗತ ಗುಣ ದೋಷಗಳ ಲೇಪ ಅನ್ನೋದು ಆ ದೇವತೆಗಳಿಗೆ ಯಾವತ್ತೂ ಆಗೋದಿಲ್ಲ ಸುಜೀವರಲ್ಲಿ ಇದ್ದು ಬ್ರಹ್ಮಾದಿ ದೇವತೆಗಳು ಸತ್ಕರ್ಮಗಳನ್ನು ಯಾವ ರೀತಿಯಾಗಿ ಮಾಡಿಸ್ತಾರೋ ಅದೇ ರೀತಿಯಾಗಿ ಕಲಿ ಮೊದಲಾಗಿರ್ತಕ್ಕಂಥ ಪಾಪಜೀವಿಗಳಲ್ಲಿದ್ದು ಪಾಪಕರ್ಮಗಳನ್ನು ಮಾಡಿಸ್ತಾರೆ ಅದಕ್ಕೆ ಭಗವಂತನ ಆಗ್ನೆಯೇ ಕಾರಣ ಹೊರತು ವೈಷಮ್ಯನೈರ್ಗುಣ್ಯಾದಿ ದೋಷಗಳು ಆ ದೇವತೆಗಳಿಗೂ ಇಲ್ಲ ಹಾಗೆ ಪಾಪಕರ್ಮ ಮಾಡಿಸಿದರೂ ಕೂಡ ಅವರಿಗೆ ಜ್ಞಾನ ಭಕ್ತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದು ಉಂಟಾಗೋದಿಲ್ಲ ಆನಂದದಿಂದನೇ ಇರ್ತಾರೆ ಅನ್ನೋ ಒಂದು ವಿಶೇಷವಾಗಿರುವಂಥ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾರೆ ಸಜ್ಜನರಲ್ಲಿದ್ದು ಮಾಡಿಸುವಂತಹ ಪುಣ್ಯ ಕಾರ್ಯಗಳಿಗೆ ಮಾತ್ರ ದೇವತೆಗಳು ವಿಶೇಷವಾಗಿ ಫಲಭಾಗಿಗಳಾಗ್ತಾರೆ ಕಲಿ ಮಹಾದುಷ್ಟ ದೈತ್ಯರಲ್ಲಿ ಪಾಪಿಸ್ಟರಲ್ಲಿ ಮೊದಲಿಗೆನಾದವನು ಅವನಿಗೆ ಸಮಾನನಾಗಿರ್ತಕ್ಕಂಥ ಇನ್ನೊಬ್ಬ ಇಲ್ಲ ಉಪಮ ಕೊಡಲಿಕ್ಕೆ ದೇವತೆಗಳಲ್ಲಿ ಬ್ರಹ್ಮವಾಯುಗಳಿಗೆ ಸಮರಾದ ಜೀವೋತ್ತಮರ ಯಾರಿಲ್ಲೋ ಅದೇ ರೀತಿಯಾಗಿ ಜೀವ ಅಧಮ ಅಂತಾದರೆ ಕಲಿ ಅವನಿಗೂ ಸಮರಾದವರು ಯಾರಿಲ್ಲ ಅಂತಹ ಅತ್ಯಂತ ದುಷ್ಟನಾದ ಕಲಿಗೆ ಪಾಪಕರ್ಮ ಮಾಡುವ ಅತಿ ಆಸೆ ಇದ್ದರೂ ಕೂಡ ಮಾಡಲಿಕ್ಕೆ ಸ್ವಾತಂತ್ರ್ಯ ಆಗಲಿ ಸಾಮರ್ಥ್ಯ ಆಗಲಿ ಪರ್ವತ ಇಲ್ಲ ಯಾಕೆಂದರೆ ಅವರು ದೈತ್ಯರು ದಾನವರು ಸಕಲ ದೋಷ ಸ್ವರೂಪರು ದೋಷದಿಂದಲೇ ಕೂಡಿರ್ತಕ್ಕಂಥವ್ರು ಶಕ್ತಿ ಸಾಮರ್ಥ್ಯ ರೂಪವಾಗಿರ್ತಕ್ಕಂಥ ಗುಣ ಅವರಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಪಾಪಕರ್ಮವನ್ನು ಕಲಿಯಲ್ಲಿ ಆವೇಶಗೊಳ್ಳುವಂತಹ ದೇವತೆಗಳೇ ಮಾಡಿ ಮಾಡಿಸ್ಬೇಕು ಭಗವಂತನ ಆಜ್ಞೆಯಂತೆ ಪಾಪಕರ್ಮ ಮಾಡಿಸೋದಕ್ಕಾಗಿ ಅವರು ದೈತ್ಯರೊಳಗೆ ನಿಯಾಮಕರಾಗಿ ಇರ್ತಾರೆ ಅವರವರ ಕಲುಷಕರ್ಮವ ಮಾಡಿ ಮಾಡಿಸಿ ಯಾರು ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಆರಾಧಿಸಲಿಕ್ಕೆ ಬಯಸ್ತಾರೋ ಅವನಿಗೆ ಆ ಶ್ರದ್ಧೆಯನ್ನೇ ಸದಾ ಸ್ಥಿರ ಮಾಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಜೀವರಲ್ಲಿ ಅನಾದಿ ಕೂಡ ಸೂಕ್ತವಾಗಿರುವಂತಹ ಭಾವನೆಯನ್ನು ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು ಜಾಗೃತಗೊಳಿಸೋದು ಅಭಿವ್ಯಕ್ತಿ ಮಾಡಿಕೊಡೋದೇ ಭಗವಂತನ ಸೃಷ್ಟಿಯ ಉದ್ದೇಶ ದಾನವರು ಅನಾದಿ ಕೂಡ ಪಾಪಕರ್ಮದಲ್ಲೇ ಕಲುಷಕರ್ಮದಲ್ಲೇ ಶ್ರದ್ಧೆಯನ್ನು ಹೊಂದಿರುವಂಥವರು ಅದನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಅವರಿಂದ ಮತ್ತೆ ಮತ್ತೆ ಕೆಟ್ಟ ಕರ್ಮಗಳನ್ನು ಕಲುಷಕ ಕರ್ಮಗಳನ್ನೇ ಭಗವಂತ ಮಾಡಿ ಮಾಡಿಸ್ತಾನೆ ತನಗೆ ಅತ್ಯಂತ ಪ್ರೀತಿ ಪಾತ್ರರಾದ ದೇವತೆಗಳಿಂದ ಪಾಪಕರ್ಮಕ್ಕೆ ಪ್ರೇರಣೆಯನ್ನು ಕೊಡಿಸ್ತಾನೆ ಆದ್ದರಿಂದ ದೇವತೆಗಳು ಆ ದಾನವರೊಳಗೆ ಅವಿಷ್ಟರಾಗಿ ಪಾಪಕರ್ಮವನ್ನು ಮಾಡಿಸ್ತಾರೆ ಅವರಿಂದ ಮಾಡಿಸೋದಕ್ಕಾಗಿ ತಾವು ಮಾಡ್ತಾರೆ ಮಾಡಿದರೆ ಅದರಿಂದ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಪಾಪ ಲೇಪ ಅನ್ನೋದಿಲ್ಲ ಬರುವಂತಹ ಪಾಪವನ್ನ ಸ್ವೀಕಾರ ಮಾಡದೆ ಬಿಡುವಂಥ ಸಾಮರ್ಥ್ಯ ದೇವತೆಗಳಿಗೆ ಭಗವಂತನೇ ಕೊಟ್ಟಿದ್ದಾನೆ ಆದರೆ ಸಜ್ಜನರಲ್ಲಿ ಪುಣ್ಯ ಪುಣ್ಯಕರ್ಮವನ್ನು ಪ್ರೇರಣೆ ಮಾಡಿ ಅದರಿಂದ ಬರುವಂಥ ಪುಣ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ ಆ ಸಜ್ಜನರಿಗಿಂತ ಹೆಚ್ಚೇ ಸ್ವೀಕಾರ ಮಾಡ್ತಾರೆ ಯಾಕಂದರೆ ದೇವತೆಗಳದ್ದೇ ಹೆಚ್ಚಿನ ಪಾಲು ಕರ್ಮ ಒಂದು ಕರ್ಮ ಆಗಬೇಕು ಅಂತಾದರೆ ಆ ದೇವತೆಗಳ ಆ ಜೀವರ ಪಾತ್ರವೂ ಇರುವಂಥದ್ದು ವಾಯು ವಾಯುದೇವರ ಅಥವಾ ತತ್ವಾಭಿಮಾನಿ ದೇವತೆಗಳೆಲ್ಲರ ಪಾತ್ರ ಒಂದು ಕರ್ಮದಲ್ಲಿ ಯಾರ್ಯಾರ ಪಾತ್ರ ಕಾಂಟ್ರಿಬ್ಯೂಷನ್ ಎಷ್ಟೆಷ್ಟಿರುತ್ತೋ ಅಷ್ಟಷ್ಟನ್ನು ಅವರು ಫಲ ಪಡೆಯೋದಕ್ಕೆ ಸಾಧ್ಯ ಜೀವರಲ್ಲಿ ಸಜ್ಜನರಲ್ಲಿದ್ದು ಆ ಪುಣ್ಯಕರ್ಮದ ಹೆಚ್ಚಿನ ಕಾರ್ಯವನ್ನು ಮಾಡತಕ್ಕಂಥವ್ರು ದೇವತೆಗಳಾದ್ದರಿಂದ ಅವರು ಹೆಚ್ಚಿನ ಪಾಲನೆ ಜೀವನಿಗಿಂತ ಹೆಚ್ಚಾಗಿ ಪಡಿತಾರೆ ಜಲರು ಹೇಕ್ಷಣನಿಗೆ ಅರ್ಪಿಸುತ್ತಾ ಇಷ್ಟೆಲ್ಲ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಕರ್ಮವನ್ನು ಅರ್ಪಣೆಯನ್ನು ಮಾಡ್ತಾರೆ ಪರಮಾತ್ಮ ಅನಂತ ಜೀವರಾಶಿಗಳಲ್ಲಿ ನೆಲೆಸಿದ್ದು ದೇವ ದಾನವ ಮಾನವ ತ್ರಿವಿಧ ಜೀವರಾಶಿಗಳಲ್ಲಿ ನೆಲೆಸಿದ್ದು ಅನಂತ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಮತ್ತು ಆ ಎಲ್ಲರಿಂದ ದ್ವಂದ್ವ ಕರ್ಮಗಳನ್ನು ತಾನೇ ಸ್ವೀಕಾರವನ್ನು ಮಾಡ್ತಾನೆ ಆದರೂ ಕೂಡ ಪರಮಾತ್ಮ ಜಲರು ಹೇ ಕ್ಷಣ ಅಂದರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಪರಮಾತ್ಮ ಸದಾಕಾಲ ನಿರ್ಲೇಪ ಕಮಲ ಹೇಗೆ ಕೆಸರಿನಲ್ಲಿ ಆದರೂ ನೀರಿನಲ್ಲಿ ಇದ್ದರೂ ಕೂಡ ಅದಕ್ಕೆ ಅಧಿಷ್ಠಾನಗತ ಯಾವುದೇ ಲೇಪ ಹೇಗಿಲ್ವೋ ಹಾಗೆ ಪರಮಾತ್ಮನೂ ಕೂಡ ಆ ಎಲ್ಲ ನಿಂತು ಕರ್ಮಗಳನ್ನು ಮಾಡಿಸೋ ಸಂದರ್ಭದಲ್ಲಾಗಲಿ ಅಥವಾ ಆ ಸ್ವೀಕಾರ ಮಾಡಿ ಫಲ ಕೊಡುವ ಕೂಡ ಪರಮಾತ್ಮ ನಿರ್ಲೇಪನೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಜಲರೂಹೇ ಕ್ಷಣ ಅನ್ನೋ ಶಬ್ದವನ್ನು ಹೇಳ್ತಾರೆ ಜಲರೂಹ ಅಂದರೆ ಕಮಲ ಕಮಲದಂಥ ಹೊಂದಿರೋನು ಪರಮಾತ್ಮ ಈ ರೀತಿಯಾಗಿ ಪಾಪಕರ್ಮ ಮಾಡೋದಕ್ಕಿಂತ ಮಾಡಿಸೋದು ವಾಸ್ತವದಲ್ಲಿ ಹೆಚ್ಚು ದೋಷಕರ ಅಥವಾ ಪಾಪಕರ ಪಾಪಕರ್ಮವೇ ಸಮರ್ಪಣೆಗೆ ಯೋಗ್ಯ ಅಲ್ಲ ಯಾಕೆ ಅಂದರೆ ಅದು ನಿಷಿದ್ಧ ಪರಮಾತ್ಮ ಮಾಡಬೇಡ ಅಂತ ಹೇಳಿರುವ ಕರ್ಮವನ್ನು ನಿಷಿದ್ಧ ಮಾಡಬೇಡ ಅಂತಾದರೂ ಮಾಡಿ ಅದನ್ನು ನಾನು ಮಾಡಿದ್ದೇನೆ ಸ್ವೀಕರಿಸು ಅಂತ ಹೇಳಲಿಕ್ಕಾಗತ್ತಾ ಪಾಪಕರ್ಮ ಪ್ರೇರಣೆ ಇನ್ನೂ ಹೆಚ್ಚು ಪಾಪಕರ ಅಂದಮೇಲೆ ಹೇಗೆ ಸಮರ್ಪಣೆ ಮಾಡಿ ಚುಕ್ಕಪಡ್ತಾರೆ ದೇವತೆಗಳು ಯಾಕೆ ಜಲರು ಹೇ ಕ್ಷಣನಿಗೆ ಅರ್ಪಿಸುತ್ತಾ ಸುಖಿ ಪರೋ ಅವರೊಳಗೆ ಈ ರೀತಿಯಾಗಿ ಪ್ರಶ್ನೆ ಬಂದರೆ ಅದು ಪುತ್ರವನ್ನು ಹೇಳ್ತಾರೆ ಅವರವರ ಕಲುಷ ಕರ್ಮವನ್ನು ಮಾತ್ರ ಮಾಡಿ ಮಾಡಿಸಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಹೊರತು ತಮ್ಮ ಸ್ವಂತ ಕಲುಷಕರ್ಮವನ್ನು ಸರ್ವತ ಅಲ್ಲ ಭಗವಂತ ಏನಾಜ್ಞೆ ಮಾಡಿರ್ತಾರೋ ಆಯಾ ಜೀವರ ಯೋಗ್ಯತೆ ಅಂತ ಯಾವ ಕರ್ಮವನ್ನು ಮಾಡಲಿಕ್ಕೆ ಭಗವಂತ ಪ್ರೇರಣೆಯನ್ನು ಮಾಡುತ್ತಾನೆ ನಿಯಮನವನ್ನು ಮಾಡ್ತಾರೋ ಅಷ್ಟನ್ನು ಮಾತ್ರ ಪಾಪಕರ್ಮವನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಹೊರತು ಪಾಪಕರ್ಮವನ್ನು ಮಾಡಲಿಕ್ಕೆ ಭಗವಂತನೇ ಲೈಸೆನ್ಸ್ ಕೊಟ್ಟಿದ್ದಾನೆ ಅಂತ ಇನ್ನಷ್ಟು ಪಾಪಕರ್ಮಗಳನ್ನು ಮಾಡಿ ಸಮರ್ಪಣೆ ಮಾಡ್ತಾರೆ ಅಂತ ಸರ್ವತ ಅರ್ಥ ಅಲ್ಲ ಆದ್ದರಿಂದ ಆ ದೇವತೆಗಳು ಜಲರು ಅರ್ಪಿಸುತ್ತಾ ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ಕಲುಷ ಕರ್ಮಗಳು ಯಾವುದು ಅಂದರೆ ಆ ಜೀವರ ಪಾಪಿ ಜೀವಿಗಳ ಯೋಗ್ಯತೆಯಿಂದ ಇಂತಿಷ್ಟು ಕರ್ಮವನ್ನು ಮಾಡಬೇಕು ಅಂತ ಭಗವಂತ ಏನು ಆದೇಶ ಮಾಡಿರ್ತಾನೋ ಆ ಕರ್ಮಗಳನ್ನು ಮಾತ್ರ ಮಾಡಿ ಅರ್ಪಣೆಯನ್ನು ಮಾಡ್ತಾರೆ ಆದ್ದರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಅನ್ನೋದಿಲ್ಲ ತಾವು ಆ ಪಾಪ ಕರ್ಮಗಳನ್ನು ತಮಗಾಗಿ ಮಾಡೋದಿಲ್ಲ ದಾನವರೊಳಗೆ ತಾವು ಇದ್ದು ಅವರಿಗಾಗಿ ಅವರ ಪ್ರೇರಣೆ ಮಾಡಲಿಕ್ಕಾಗಿ ಅವರಿಂದ ಪಾಪಕರ್ಮವನ್ನು ಮಾಡಿ ಮಾಡಿಸ್ತಾರೆ ಇದು ದೇವತೆಗಳಿಗೆ ಹೇಗೆ ಪಾಪಕರ್ಮ ಆಗತ್ತೆ ಆಗೋದಿಲ್ಲ ಯಾಕಂದರೆ ಭಗವಂತನ ಆಗ್ನೆಯಿಂದ ಮಾಡಿದ್ರಿಂದ ಪುಣ್ಯವೇ ಆಗ್ತಾಯಿದೆ ಯಾಕೆ ಅಂದರೆ ಅವರು ಪ್ರೇರಣೆ ಮಾಡುವಂಥ ಪಾಪಕರ್ಮ ತಾನವರಿಗೆ ಇಷ್ಟವೂ ಹೌದು ಅವರ ಯೋಗ್ಯತೆಯಂತೆ ಅದು ಸಮೀಚೀನವೂ ಹೌದು ಅದನ್ನು ಮಾಡಲಿಕ್ಕೆ ಅವರಿಗೆ ಸ್ವತಃ ಶಕ್ತಿ ಇಲ್ಲ ಆದ್ದರಿಂದ ಅವರಲ್ಲಿ ಶಕ್ತಿಗಾಗಿ ಭಗವಂತ ಶಕ್ತರಾಗಿರುವಂಥ ದೇವತೆಗಳನ್ನು ದಾನವರಲ್ಲಿ ಆವೇಶ ಮಾಡಿಸ್ತಾನೆ ಅಂದಮೇಲೆ ಪಾಪ ಪ್ರೇರಣೆ ಭಗವಂತನಿಗೆ ಇಷ್ಟವಾದದ್ದು ಅವನಿಗೆ ಸಮರ್ಪಿಸಲಿಕ್ಕೆ ಯೋಗ್ಯನೇ ಅಂತ ತಿಳಿದು ಸಮರ್ಪಣೆಯನ್ನು ಮಾಡ್ತಾರೆ ಅದರಿಂದ ಪುಣ್ಯಭಾಗಿಗಳಾಗಿ ಸುಖಿಪರು ಅವರೊಳಗೆ ಉಪಾಸನಾ ಧರ್ಮ ಫಲಂ ಯಥೋ ದೇಹಾಂತರೇ ಸ್ಥಿತಿ ಅಂತ ದೇವತೆಗಳು ತಾವು ಮಾಡಿರ್ತಕ್ಕಂಥ ಉಪಾಸನೆಯ ಪುಣ್ಯ ಫಲವಾಗಿಯೇ ದಾನವರೊಳಗಿದ್ದು ಪಾಪ ಪ್ರೇರಣೆ ಮಾಡಿ ಪಾಪಕರ್ಮವನ್ನು ಮಾಡಿ ತಾವು ಸುಖಪಡ್ತಾರೆ ಯಾಕೆ ಸಮರ್ಪಣೆಯನ್ನು ಮಾಡ್ತಾರೆ ಸಮರ್ಪಣೆ ಮಾಡೋದರಿಂದಲೇ ಪಾಪಕರ್ಮ ಪುಣ್ಯಕರ್ಮ ಆಗುತ್ತೆ ಏಕೆಂದರೆ ಭಗವಂತನ ಆಜ್ಞೆಯಂತೆ ಅದನ್ನ ಮಾಡಿದ್ದು ಆದ್ದರಿಂದ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡದೆ ಅದನ್ನು ಶಿರಸಾವಹಿಸಿ ಮಾಡಿದ್ದರಿಂದ ಪಾಪಕರ್ಮ ಪ್ರೇರಣೆಯು ಕೂಡ ಪುಣ್ಯಕರ್ಮವೇ ಆಗುತ್ತೆ ಪುಣ್ಯ ಫಲವೇ ಅವರಿಗೆ ಪ್ರಾಪ್ತಿಯಾಗತ್ತೆ ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಜೈಲಿನಲ್ಲಿ ಕೈದಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ ಅಂತ ಅಧಿಕಾರಿಗಳನ್ನು ನಿಯಮನ ಮಾಡ್ತಾರೆ ಅವನು ಶಿಕ್ಷೆ ಕೊಟ್ಟಿದ್ದರಿಂದ ಪಾಪ ಬಂತ ಅಂದರೆ ಇಲ್ಲ ಅವನಿಗೆ ಶಿಕ್ಷೆಯನ್ನ ಕಟ್ಟಿಣವಾದ ಶಿಕ್ಷೆಯನ್ನ ಅವನ ಪಾಪಕರ್ಮಕ್ಕೆ ಅಥವಾ ದುಷ್ಕರ್ಮಗಳಿಗೆ ತಕ್ಕಂತೆ ವಿಧಿಸುವ ಜವಾಬ್ದಾರಿಯನ್ನು ಕೊಟ್ಟು ಅಧಿಕಾರಿ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಅದಕ್ಕೆ ತಕ್ಕಂತೆ ಸರ್ಕಾರದ ಆದೇಶ ಏನಿದೆಯೋ ಅಥವಾ ರಾಜನ ಆದೇಶ ಏನಿದೆಯೋ ಅದನ್ನು ಅರಿತು ಅದಕ್ಕೆ ತಕ್ಕಂತೆ ನಡೆದಿದ್ದರಿಂದ ವೈಯಕ್ತಿಕ ದ್ವೇಷ ಉದಾಸೀನ ಸ್ನೇಹ ಇದ್ಯಾವುದೂ ಇಲ್ಲದೆ ಅವನು ವೈಷಮ್ಯ ನಿರ್ಗುಣ್ಯ ರಹಿತನಾಗಿ ವರ್ತನೆ ಮಾಡೋದ್ರಿಂದ ಆ ಅಪರಾಧಿಗೆ ಶಿಕ್ಷೆಯನ್ನು ಕೊಟ್ಟರು ಕೂಡ ಆ ಜೈಲಿನಲ್ಲಿರುವಂಥ ಅಧಿಕಾರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಅಥವಾ ದೋಷ ಹೇಗೆ ತಗಲೋದಿಲ್ಲವೋ ಅದೇ ರೀತಿಯಾಗಿ ದೇವತೆಗಳು ದಾನವರಲ್ಲಿ ಇಷ್ಟೆಲ್ಲ ಪಾಪಕರ್ಮಕ್ಕೆ ಪ್ರೇರಣೆ ಮಾಡಿದರೂ ಕೂಡ ನಿರ್ಲೇಪರೇ ಆಗಿರ್ತಾರೆ ಅಂತ ತಿಳಿಸ್ತಾರೆ ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಮಾಡಿದ್ದರಿಂದ ಆ ದೈತ್ಯರಲ್ಲಿ ಅಂತರ್ಯಾಮಿತ್ವೇನ ಅವಿಷ್ಟರಾಗಿ ಇದ್ದರೂ ಕೂಡ ಅವರೊಳಗೆ ಸುಖಿ ನೀಚ ಅಧಿಷ್ಠಾನದಲ್ಲಿದ್ದರೂ ಕೂಡ ಆ ದುಃಖ ಯಾವುದು ದೋಷ ಯಾವುದೂ ಕೂಡ ದೇವತೆಗಳಿಗೆ ಆಗೋದಿಲ್ಲ ಅಲ್ಲಿ ಸುಖವಾಗಿಯೇ ಇರ್ತಾರೆ ಭಗವಂತನ ಅನುಗ್ರಹದಿಂದಲೇ ಇರ್ತಾರೆ ಈ ದುಷ್ಟತಾನವರು ದೇವತೆಗಳ ಪ್ರೇರಣೆಯಿಂದ ಮಾಡಿರ್ತಕ್ಕಂಥ ಪಾಪಕರ್ಮವನ್ನು ತಿಳಿದೇ ತಾವೇ ಸ್ವತಃ ಮಾಡಿದ್ದು ಅಂದ್ಕೋತಾರೆ ನಾಮ ಕರ್ತ ಹರಿಕರ್ತ ಅನ್ನೋ ಸಮರ್ಪಣ ಭಾವ ಅವರಿಗೆ ಯಾವತ್ತೂ ಇರೋದಿಲ್ಲ ಆದ್ದರಿಂದ ಪಾಪ ಫಲವನ್ನೇ ಉಂಡವರು ದುಃಖ ಪ್ರಾರಬ್ಧ ಕರ್ಮದಿಂದ ದೇವತೆಗಳಿಗೂ ಅಸುರಾವೇಶ ಒಮ್ಮೊಮ್ಮೆ ಬರೋದಿದೆ ಆಗ ದೇವತೆಗಳು ಪಾಪಕರ್ಮವನ್ನು ಮಾಡುವ ಪ್ರಸಕ್ತಿ ಇದೆ ಆದರೂ ಕೂಡ ಅವರು ಅಪರೋಕ್ಷ ಜ್ಞಾನಿಗಳಾಗಿದ್ದರಿಂದ ಆ ಪಾಪಕರ್ಮವರಿಗೆ ಲೇಪ ಆಗೋದಿಲ್ಲ ಮಹತ್ತಾದ ಪ್ರಾರಬ್ಧ ಇದ್ದರೆ ಪಾಪಕರ್ಮದಿಂದ ಸೂಚಿತವಾಗಿರುವಂತಹ ಆ ಪ್ರಾರಬ್ಧ ಕರ್ಮದಿಂದಲೇ ಕೆಲವೊಮ್ಮೆ ದುಃಖವನ್ನು ಸ್ವಲ್ಪ ಕಾಲ ಅನುಭವಿಸಬೇಕಾಗುತ್ತೆ ಆದರೂ ಆ ದುಃಖ ಅವಿಷ್ಟನಾಗಿರುವಂತಹ ಅಸುರನಿಗೆ ಹೋಗುತ್ತೆ ಹೊರತು ಆ ದೇವತೆಗಳಿಗೆ ಆಗೋದಿಲ್ಲ ಯಾಕೆ ಅಂದರೆ ಪಾಪ ಮಾಡಿದವನು ನಾನು ಅಂತ ಅಸುರ ಅಹಂಕಾರದಿಂದ ಹೇಳ್ಕೊತಾನೆ ಅದನ್ನು ಸಮರ್ಪಣೆ ಮಾಡೋದಿಲ್ಲ ದೇವತೆಗಳು ಭಗವಂತನೇ ನನ್ನ ಪ್ರಾರಬ್ಧ ಕರ್ಮಾನುಸಾರ ನನ್ನಿಂದ ಪಾಪ ಮಾಡಿಸಿಯಾನೆ ಅದು ಅವನಿಗೆ ಇಷ್ಟ ಆದ್ದರಿಂದ ಮಾಡಿಸಿದ್ದಾನೆ ಅವನು ಸುಪ್ರೀತನಾಗಲಿ ಅಂತ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡ್ತಾನೆ ಪರಿಮಾರ್ಜನತ್ವೇನ ಪಾಪಕರ್ಮವನ್ನು ಸಮರ್ಪಣೆ ಮಾಡ್ತಾನೆ ಆದ್ದರಿಂದ ಆ ದೇವತೆಗೆ ಅಸುರಾವೇಶ ನಿಮಿತ್ತ ಪಾಪಕರ್ಮ ಮಾಡಿದ್ರೂ ಕೂಡ ದುಃಖ ಅನ್ನೋದಾಗೋದಿಲ್ಲ ಸ್ವಲ್ಪ ಕಾಲ ಹರಿಸ್ಮರಣೆ ತಪ್ಪಿ ಹೋಗೋದರಿಂದ ಧ್ಯಾನ ಆನಂದ ಸ್ವಲ್ಪ ಕಾಲ ಇಲ್ಲದೇ ಇದ್ದಂತೆ ಆಗತ್ತೆ ಮಾತ್ರ ಆದ್ದರಿಂದ ಅಲ್ಪಕಾಲ ಕಾಲ ಅನಿಷ್ಟ ಆದಂತೆ ಕಾಣುತ್ತೆ ಅಕಾಲದಲ್ಲೂ ಪ್ರಾರಬ್ಧ ಉಂಡು ತೀರಿತುಂದು ಸುಖವನ್ನೇ ಪಡಿತಾರೆ ಪ್ರಾರ್ ಪಾಪ ಪ್ರಾರಬ್ಧ ಇಲ್ಲದೇ ಇದ್ದಾಗ ದೇವತೆಗಳು ನಿಶ್ಚಲವಾಗಿರ್ತಕ್ಕಂಥ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರು ಪೂರ್ಣರೇ ಆಗಿರ್ತಾರೆ ಭಕ್ತಿ ಜ್ಞಾನದಿಂದ ಹಸುರರಲ್ಲಿ ಆವೇಶಗೊಂಡ ಕಾರಣಕ್ಕೆ ಅವರ ಜ್ಞಾನಾದಿಗುಣಗಳು ಕ್ಷಯ ಆಗೋದಿಲ್ಲ ಹಸುರರಲ್ಲಿ ಅವೇಶವಾಗಿ ಪಾಪ ಪ್ರೇರಣೆ ಮಾಡಿದರೂ ಆ ಮೂಲಕ ಭಗವಂತನ ಸೇವೆಯನ್ನೇ ಹೆಚ್ಚಾಗಿ ಮಾಡಿದ್ರಿಂದ ಅಧಿಕವಾಗಿರುವಂತಹ ಜ್ಞಾನಾದಿಗುಣವನ್ನು ವೃದ್ಧಿ ಮಾಡ್ಕೋತಾರೆ ಹೊರತು ಅದರಿಂದ ಹ್ರಾಸ ಅನ್ನೋದಾಗದಿಲ್ಲ ಆದ್ದರಿಂದ ಸ್ವಯೋಗ್ಯ ಜ್ಞಾನಾದಿಗುಣಪೂರ್ಣರೇ ಆಗಿರ್ತಾರೆ ಅದನ್ನೇ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರ್ ಅವರೊಳಗೆ ಈ ರೀತಿಯಾಗಿ ದಾಸರು ತಿಳಿಸ್ತಾರೆ